ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಹಲ್ಲ ಚೀ ಸುಲ್ವಾಶಿಯ ಆವರಿಸಿ ಬಿಡಲಿರುವ ಆ ವಿಪತ್ತಿನ ಸುದ್ದಿ ನಿಮಗೆ ತಲುಪಿದೆಯೇ ಉಜೋ ಕೆಲವು ಮುಖಗಳು ಅಂದು ಭಯಗ್ರಸ್ತವಾಗಿರುವು ಅಮಿಲ ಸುನ್ನ ತೀವ್ರ ಪರಿಶ್ರಮ ಪಡುತ್ತಿರುವು ಘೋರ ಅಗ್ನಿಯಲ್ಲಿ ಉರಿಯುತ್ತಿರುವು ಅವರಿಗೆ ಕುದಿಯುತ್ತಿರುವ ಚಿಲುಮೆಯ ನೀರನ್ನು ಕುಡಿಯಲು ಕೊಡಲಾಗುವುದು ಲೈಸಲ ಹುಂಪಾಮುನಿಲ್ಲ ಮರೀಯ ಮುಳ್ಳು ತುಂಬಿದ ಒಣ ಹುಲ್ಲಿನ ಹೊರತು ಬೇರೆ ಯಾವ ಆಹಾರವೂ ಅವರಿಗೆ ಇರಲಾರದು ಲೋ ಪುಷ್ಟಿಗೊಳಿಸಲಾರದು ಹಸಿವೆಯನ್ನು ನೀಗಿಸಲಾರದು ಹಾ ಜಿನ್ನ ಅಂದು ಕೆಲವು ಮುಖಗಳು ಕಾಂತಿಯುಕ್ತವಾಗಿರುವ ತಮ್ಮ ಸಾಧನೆಗಳ ಬಗ್ಗೆ ಸಂತುಷ್ಟವಾಗಿರುವ ಉನ್ನತವಾದ ಸ್ವರ್ಗೋದ್ಯಾನಗಳಲ್ಲಿ ಇರುವವು ಲತಸ್ಮಿಹ ಲಿಯೂ ಜಾರಿಯ ಅಲ್ಲಿ ಅವರು ಯಾವುದೇ ಅಸಂಬದ್ಧ ಮಾತುಗಳನ್ನು ಕೇಳಲಾರರು ಅದರಲ್ಲಿ ಚಿಲುಮೆಗಳು ಹರಿಯುತ್ತಿರುವು ಸಿಹ ಸುರು ನೌಪು ವಾಚೂನ ಮಾರಿ ಕುಮ ಸೂಕಚೂವರದು ಸೂತ ಅದರೊಳಗೆ ಉನ್ನತ ಪೀಠಗಳಿರುವು ಪಾನ ಪಾತ್ರೆಗಳು ಇರಿಸಲ್ಪಟ್ಟಿರುವವು ಒರಗುವ ದಿಂಬುಗಳ ಸಾಲುಗಳಿರುವು ಮತ್ತು ನುನುಪಾದ ಹಾಸುಗಳು ಹಾಸಿರುವು ಇವರು ನಂಬುವುದಿಲ್ಲವೆಂದಾದರೆ ಒಂಟೆಗಳು ಹೇಗೆ ಸೃಷ್ಟಿಸಲ್ಪಟ್ಟಿವೆ ಎಂಬುದನ್ನು ಇವರು ನೋಡುವುದಿಲ್ಲವೇಲ ಚ್ ಆಕಾಶವು ಹೇಗೆ ಎತ್ತರಿಸಲ್ಪಟ್ಟಿದೆ ಎಂಬುದನ್ನು ನೋಡುವುದಿಲ್ಲವೆ ಪರ್ವತಗಳು ಹೇಗೆ ನಾಟಲ್ಪಟ್ಟಿದೆ ಎಂಬುದನ್ನು ನೋಡುವುದಿಲ್ಲವೆಲ್ ಅಚ್ ನೆಲವನ್ನು ಹೇಗೆ ಹಾಸಲಾಗಿದೆ ಎಂಬುದನ್ನು ನೋಡುವುದಿಲ್ಲವೆ ನಮ ಚಮುರು ಸರಿ ಸಂದೇಶವಾಹಕರೇ ನೀವು ಉಪದೇಶ ಮಾಡುತ್ತಾ ಸಾಗಿರಿ ನೀವು ಕೇವಲ ಉಪದೇಶಕರು ಅವರ ಮೇಲೇನೂ ಬಲಾತ್ಕಾರ ಮಾಡುವವರಲ್ಲ ಆದರೆ ಯಾರು ವಿಮುಖನಾಗುವನೋ ಹಾಗೂ ನಿರಾಕರಿಸುವನೋ ಅವನಿಗೆ ಅಲ್ಲಾಹನು ಘೋರ ಯಾತನೆ ಕೊಡುವನು ಇವರಿಗೆಲ್ಲ ನಮ್ಮ ಕಡೆಗೆ ಮರಳಲಿಕ್ಕಿದೆ ತರುವಾಯ ಇವರ ವಿಚಾರಣೆ ನಡೆಸುವ ನಮ್ಮ ಮೇಲೆಯೇ ಇದೆ